ಸ್ಥಾಕಾ ಚ ಧರ್ಮಸ್ವಧರ್ಮಸ್ವರೂಪಿಣೆ ಅವರ ಬರಿಷ್ಠಾ ರಾಮಕೃಷ್ಣ ತೇ ನಮಃ ಹೇಳಿಕೊಡ್ತೇನೆ ಇದರ ಮಂಗಳ ಶ್ಲೋಕ ಹೇಳಿ ಅಜಂ ಅಜರಂ ಅನಂತ ಜ್ಞಾನ ಮಹಾಂತ ಶಿವಂ ಅಮಲಂ ಅನಾಂ ಭೂತದೇಹಾಹೀನ ಸಕಲಕರಣಹೀನ ತಂ ಹರಿಂ ಅಮಲಂ ಅಮಯಂ ಸರ್ವಂವಂದ ಏಕ ಇದನ್ನು ನಾನು ಹೇಳ್ತೀನಿ ನಾನೊಬ್ನೇ ಅಜಮಜರಮನಂತಂ ಜ್ಞಾನೂಪ ಮಹಾಂತ ಶಿವಮಲಮಿ ಭೂತದೇಹಾಹೀನ ಸಕಲಕರಣಹೀನೂತಸ್ಥಿತಲಮ್ವಂದ ಅತ್ಯಂತ ಮೊದಲನೆಯ ಶ್ಲೋಕ ಮತ್ತು ಮಂಗಳ ಶ್ಲೋಕ ನಾವಿಂದು ನೋಡಲಿಕ್ಕೆ ಇರತಕ್ಕಂತಹ ಒಂದು ಅತಿ ಮುಖ್ಯವಾಗಿರತಕ್ಕಂತಹ ಪುರಾಣ ಗರುಡ ಪುರಾಣ ಇಂದಿನಿಂದ ಪ್ರತಿ ಗುರುವಾರ ಎಂಟು ವಾರದವರೆಗೆ ಗರುಡ ಪುರಾಣದ ಪರಿಚಯ ಅದರ ಕುರಿತಾಗಿ ನೋಡೋಣ ಅಂತ ಯಾಕೆ ಈ ವಿಷಯವನ್ನೇ ತೆಗೆದುಕೊಂಡೆ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು ಈ ಹೆಸರು ಕೇಳಿದ್ರೇ ಕೆಲವರ ಮುಖ ಹಿಂಗಾಗ್ಬಿಡ್ತದೆ ಹ್ಞೂ ಇನ್ನು ಅದನ್ನು ಮನೆಯಲ್ಲಿ ಇಟ್ಕೊಂಡು ಅದನ್ನು ಓದಿಸಿ ಕೇಳುವಂತಹ ಒಂದು ಪರಿ ಇಲ್ಲವೇ ಇಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯವೇ ಇಲ್ಲ ಆದರೆ ಇದರ ಮಹತ್ವ ನಮಗೆ ಗೊತ್ತಾದ ಮೇಲೆ ಪ್ರತಿಯೊಬ್ಬರೂ ನೀವು ಇದರ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀರಾ ಅಂತ ಭಾವಿಸ್ತೇನೆ ನಾನು ಯಾಕೆ ಅಂತ ಹೇಳಿದ್ರೆ ಈ ಗರುಡ ಪುರಾಣದ ಮಹತ್ವವೇ ಅಂಥದ್ದು ಹೇಳ್ತೀನಿ ಮುಂದೆ ಮೊದಲಿಗೆ ಈ ಮೂಲದಲ್ಲಿ ಇರತಕ್ಕಂತಹ ಪ್ರಥಮ ಶ್ಲೋಕವಾಗಿರ್ತಕ್ಕಂತಹ ಮಂಗಳ ಅದನ್ನ ಕುರಿತು ನೋಡೋಣ ಅಜಂ ಹುಟ್ಟಿಲ್ಲದ ಅವನನು ಅವನು ಆತ್ಮಸ್ವರೂಪಿ ಅವನು ಭಗವಂತ ಹುಟ್ಟಿಲ್ಲದ ಅವನು ಅಜಂ ಅಜರಂ ಹುಟ್ಟೇ ಇಲ್ಲದ ಮೇಲೆ ಮುಪ್ಪೆಲ್ಲಿಂದ ಬರುತ್ತೆ ಸ್ವಾಮಿ ಮುಪ್ಪೆಲ್ಲಿಂದ ಬರ್ತದೆ ಮುಪ್ಪಿರೋದು ಆ ಹುಟ್ಟಿರ್ತಕ್ಕಂತಹ ದೇಹಕ್ಕೆ ಮಾತ್ರ ಅನಂತಂ ಹಾಗೆ ಯಾವ ದೇಹವೂ ಇಲ್ಲದೆ ಹೋದ ಮೇಲೆ ದೇಹದಿಂದ ತಾನೇ ನಮಗೆ ಶಾಂತತೆ ಬರುವುದು ಲಿಮಿಟೆಡ್ನೆಸ್ ಯಾವಾಗ ದೇಹವೇ ಇಲ್ಲವೋ ಎಲ್ಲಿಂದ ಅಂತ ಬರೋಕ್ಕೆ ಸಾಧ್ಯ ಆದ್ದರಿಂದ ಅನಂತ ಆತ ಅನಂತವೇನೋ ಸರಿ ಹಾಗಾದರೆ ಜಡವೇ ಅಂದರೆ ಪುರಾಣಕಾರರು ಹೇಳ್ತಾರೆ ಜಡ ಅಲ್ಲ ಜ್ಞಾನರೂಪಂ ಜ್ಞಾನಸ್ವರೂಪಿ ಅವನು ಮಹಾಂತಂ ಆತ ಮಹಾನ್ ಕ್ಷುಲ್ಲಕ ಮಹಾನ್ ಶಿವಂ ಶಿವ ಅಂದರೆ ಮಂಗಳಮಯ ಅಂತ ಅಮಲಂ ಆತನಿಗೆ ಯಾವುದೇ ರೀತಿಯ ದೇಹವೇ ಇಲ್ಲವಾದ್ದರಿಂದ ದೇಹಗತವಾಗಿರ್ತಕ್ಕಂತಹ ದೋಷ ಯಾವುದೂ ಅವನಲ್ಲಿ ಇಲ್ಲ ಅಂತ ಅರ್ಥ ಊನತೆ ಅಥವಾ ನ್ಯೂನತೆ ಅಥವಾ ಹೆಚ್ಚಾಗುವುದು ಕಡಿಮೆ ಆಗುವುದು ಇಲ್ಲದೇ ಇರೋದರಿಂದ ಅಮಲಂ ಮಲರಹಿತನು ಅಂತ ಇಲ್ಲಿ ಮಲ ಎರಡು ಎರಡು ಸಲ ಬಂದಿದೆ ಇದೆ ಅಮಲ್ ಅಮಲ ಅನ್ನುವಂಥ ಪದ ಅದಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ನಾನು ಪುನಃ ಅನಾದಿಂ ಅವನಿಗೆ ಆದಿ ಕೂಡ ಇಲ್ಲ ಆದಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅಂತ್ಯ ಇರಲೇಬೇಕು ಓಕೆ ಭೂತದೇಹಾದಿಹೀನಂ ಎಲ್ಲ ಸೃಷ್ಟವಾಗಿರತಕ್ಕಂತಹ ಜಗತ್ತು ಭೂತದಿಂದಲೇ ಸೃಷ್ಟವಾಗಿದೆ ಭೂತ ಅಂದರೆ ಪಂಚಮಹಾಭೂತಗಳು ಆಕಾಶ ವಾಯು ಅಗ್ನಿ ಅಪ್ಪು ಪೃಥ್ವಿ ಇದ್ಯಾವುದರ ಸಂಪರ್ಕವೂ ಇಲ್ಲ ಅವನು ಆ ದೇಹವೇ ಇಲ್ಲ ಅವನಿಗೆ ಅಂತಹ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಂತಹ ದೇಹವೇ ಇಲ್ಲದಂತಹ ಅವನು ಸಕಲ ಕರಣಹೀನಂ ಯಾವ ಉಪಕರಣಗಳು ಕೂಡ ಅವನಲ್ಲಿ ಇಲ್ಲ ಉಪಕರಣ ಇಲ್ಲದೇ ಕೆಲಸ ಮಾಡ್ತಾನು ನಮಗೆ ಕೆಲಸ ಮಾಡಬೇಕಾದ್ರೆ ಉಪಕರಣ ಇಲ್ಲದೆ ಕೆಲಸ ಮಾಡೋಲ್ಲ ಹೇಳ್ತೇವೆ ಸ್ವಾಮಿ ನಮಗದಿಲ್ಲ ನಮಗಿದಿಲ್ಲ ನಮಗೆ ಅದು ಕಡಿಮೆ ಆಗಿದೆ ನಮ್ಗೆ ಇದು ಕಡಿಮೆ ಆಗಿದೆ ಯಾಕೆಂದರೆ ಕಾರಣ ಬೇಕಲ್ಲ ಕೆಲಸ ಮಾಡೋಕ್ಕೆ ಅಂತ ನಮ್ಮ ಭಾವನೆ ಆದರೆ ಆತ್ಮಸ್ವರೂಪಿಗೆ ಅವನ ಸಾನ್ನಿಧ್ಯ ಒಂದೇ ಕೆಲಸ ನಡೆಯೋದಕ್ಕೆ ಕಾರಣ ಯಾಕೆಂದರೆ ಚೈತನ್ಯ ಶಕ್ತಿ ಆದ್ದರಿಂದ ಸಕಲ ಕರಣಹೀನಂ ಸರ್ವಭೂತ ಸ್ಥಿತಂ ತಂ ಅವನನ್ನು ತಮ್ಮ ಅಂದರೆ ಅವನನ್ನು ಎಂತಹ ಅವನನ್ನು ಸರ್ವಭೂತ ಸ್ಥಿತಂ ಎಲ್ಲ ಭೂತದ ಒಳಗೆ ಎಕ್ಸೆಪ್ಷನ್ನೇ ಇಲ್ಲ ಯಾವುದು ಯಾವುದು ಇದೆಯೋ ಅದೆಲ್ಲದರ ಈತ ಅಂತರ್ಯಾಮ್ಯ ಹೋಗಿ ಸೇರ್ಕೊಂಡಿದ್ದಾನೆ ಪರಮಾತ್ಮ ಹರಿಂ ಅವನ ಹೆಸರು ಹರಿ ಅಂತ ಯಾಕೆಂದರೆ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 कपटवेल परमात्म आ माया उपयोग को बले बीसोदे जगत नडस्त अचिंत्य शक्ति आगे मे सर्वगमू व्यापे परमात्मा आदि एक कमेटूनू इलाई ಬೇರೆ ಏನಾದರೂ ಕಾಣ್ತಾ ಇದೆ ಅಂದರೆ ನಮ್ಮ ಕಣ್ಣಿನ ದೃಷ್ಟಿಯಿಂದ ಕಾಣ್ತಾ ಇದೆ ಏನೋ ತರಂಗ ಹಾಗೆ ಗುಳ್ಳೆಗಳು ಯಾವ ರೀತಿ ನಮಗೆ ಸಮುದ್ರಕ್ಕಿಂತಲೂ ಬೇರೆಯಾಗಿ ಕಾಣ್ತವೋ ಹಾಗೆ ಅವನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಏಕಂ ಅಂತಹವನನ್ನು ಒಂದೇ ಒಂದೇ ಅಂದರೆ ಏನು ಏನು ಏಕಂ ಅಂತಲೂ ಹೇಳಿದ್ರಿ ಒಂದೇ ಅಂತಲೂ ಹೇಳಿದ್ರಿ ಕನ್ನಡ ಒಂದೇ ಅಲ್ಲ ಇದು ಒಂದೇ ಅಂದರೆ ಒಂದಿಸುತ್ತೇನೆ ನಾನು ನಮಸ್ಕರಿಸುತ್ತೇನೆ ಇದು ನಮ್ಮ ಈ ಎಂಟು ವಾರಗಳ ಕಾಲದ ಮಂಗಳ ಶ್ಲೋಕ ಈ ಗರುಡ ಪುರಾಣಕ್ಕೆ ಗರುಡ ಪುರಾಣ ಅಂತೇನೋ ಹೇಳಿದೆ ಮೊದಲನೇ ಶಬ್ದ ಬೇಡ ಇಲ್ಲಿ ಎರಡು ಶಬ್ದ ಸೇರ್ಕೊಂಡಿದೆ ಒಂದು ಗರುಡ ಇನ್ನೊಂದು ಪುರಾಣ ಪುರಾಣ ಅಂದರೆ ಏನ್ರಿ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 ಅಪ್ಪ ಆಗಲಿ ಅಜ್ಜ ಆಗಲಿ ಮುತ್ತಜ್ಜ ಆಗಲಿ ಕೋಲ್ತಾತ ಆಗಲಿ ಯಾರೂ ಅದನ್ನು ಓದಿರಬಾರ್ದು ಹ್ಮ ಇಷ್ಟಿದ್ದು ಯಾರಾದರೂ ಮುಟ್ಟಕ್ಕೆ ಬಂದರೆ ಉಯ್ಯ್ ಬಿಟ್ಬಾರ್ದು ಮುಟ್ಬಾರ್ದು ಮುಟ್ಬಿಡ್ಬಿಡ್ಬಿಡ್ ಇದೆಲ್ಲ ಲಕ್ಷಣಗಳು ಟ್ಯಾಲಿಯಾದರೆ ಅಲ್ಲಿಟ್ಟಿರ್ತಕ್ಕಂಥ ವಸ್ತು ಪುರಾಣವೇ ಇರಬೇಕು ಹ್ಮ್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 ನಷ್ಟಪ್ರಾಯವಾಗಿದೆ ಸಿಗ್ತಾ ಇಲ್ಲ ನಮಗೆ ಎಷ್ಟು ವೇದಗಳ ಭಾಗಗಳು ಲುಪ್ತವಾಗಿದೆ ಗೊತ್ತಿಲ್ಲ ಅವ್ರ ಮನೆಯವರ ಮನೆಯವರ ಮನೆಯವರ ಮನೆಯವ್ರಿಗೆ ಏನು ಗೊತ್ತಿಲ್ಲ ಅದರ ಬಗ್ಗೆ ಏನೋ ಒಂದಿದೆ ಮೂಲೆಯಲ್ಲಿ ಬರೀ ಇದೆಯಾ ಯಾಕೆ ಆ ವಜ್ರ ಇದ್ರೂ ಗೊತ್ತಾಗಲ್ಲ ಅಲ್ವೇ ಧೂಳು ಹಿಡ್ಕೊಂಡು ಕೂತಿದ್ರೆ ಸುಮ್ಮನೆ ಅದನ್ನು ಪೂಜೆ ಮಾಡ್ತಾ ಇರೋದು ಹಾಗೆ ಇದೊಂದು ವಜ್ರ ನಮಗೆ ಆ ವಜ್ರಕ್ಕೆ ಬೆಲೆ ಗೊತ್ತಿದೆ ಈ ವಜ್ರಕ್ಕೆ ಅದು ತೆಗೆದರೂ ಬೆಲೆ ಗೊತ್ತಿಲ್ಲ ನಮಗೆ ಅದರೊಳಗೆ ಏನಿದೆ ಅಂತ ಅರ್ಥಕೊಳ್ಲಿಕ್ಕೆ ಸ್ವಲ್ಪ ಆದರೂ ಒಂದು ಜ್ಞಾನ ಇರಬೇಕು ನಮಗೆ ಇದ್ರ ಮೌಲ್ಯ ಅರಿವಾಗಬೇಕು ಅರಿವೇ ಮೌಲ್ಯ ಇನ್ನೇನೂ ಅಲ್ಲ ಅರಿವಿನಿಂದ ಮೌಲ್ಯ ಅಲ್ಲ ಅರಿವೇ ಮೌಲ್ಯ ಆದ್ದರಿಂದ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 ಒಂದು ವಿಷಯ ಅದು ಈ ಐದು ಲಕ್ಷಣ ಕೆಲವು ಕಡೆ ಹತ್ತು ಲಕ್ಷಣ ಹೇಳಿದ್ದಾರೆ ಇದು ಪುರಾಣ ಅಂತ ಆ ಒಂದು ಗ್ರಂಥ ಹೇಳಿಕೊಳ್ಬೇಕಾದ್ರೆ ಸರ್ಗಶ್ಚ ಪ್ರತಿ ಸರ್ಗಶ್ಚ ವಂಶೋ ಮನ್ಮಂತ ರಾಣಿ ಚ ವಂಶ್ಯಾನುಚರಿತಂಚ ಪುರಾಣ ಪಂಚಲಕ್ಷಣಂ ಮತ್ಸ್ಯಪುರಾಣದಲ್ಲಿ ವಾಯುಪುರಾಣದಲ್ಲಿ ಈ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 ವೇದ ವೇದಶಾಸ್ತ್ರಾನುಸಾರತ ಅಲ್ಲಿ ಪುರಾಣದ ಒಂದು ಪರಿಚಯವನ್ನು ಹೇಳ್ತಾ ಹೇಳ್ತಾರೆ ವೇದಶಾಸ್ತ್ರಕ್ಕೆ ಅನುಸಾರವಾಗಿ ನಾವು ಈ ಪುರಾಣವನ್ನು ಅರ್ಥ ಮಾಡಿಕೊಳ್ಬೇಕು ಪುರಾಣಗಳೆಲ್ಲ ಇದೆಯಲ್ಲ ಈ ಪುರಾಣ ಮತ್ತು ಇತಿಹಾಸ ಇಡೀ ವೇದವನ್ನು ಅನುಸರಿಸಿಕೊಂಡೇ ಇರ್ತದೆ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 विचारडुनः रीति सर्गो विसर्ग्च वृत्ती रक्षा च वंशो वंशाचरी संस्थापाश्रय दशभ लक्षण युक्त पुराण तद्धो विदु कैचिपंच विद ब्रम्ह महद्ल्यवस्थया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 ಎಲ್ಲಾ ಪುರಾಣಗಳಲ್ಲೂ ಐದು ಲಕ್ಷಣ ಇದ್ದೇ ಇರಬೇಕು ಉಪ ಪುರಾಣಗಳಲ್ಲೂ ಮಹಾಪುರಾಣಗಳಲ್ಲೂ ಕೂಡ ಸರ್ಗ ಪ್ರತಿಸರ್ಗ ಮತ್ತೆ ವಂಶ ಮನ್ವಂತರ ವಂಶ್ಯಾನು ಚರಿತ ಇಷ್ಟಿರಲೇಬೇಕು ಇಲ್ಲಿ ಹತ್ತು ಲಕ್ಷಣ ಯಾವುದು ಅಂತ ನೋಡೋಣ ಸರ್ಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಲ್ಲೇ ಭಾಗವತದಲ್ಲೇ ವಿಸರ್ಗ ವೃತ್ತಿ ರಕ್ಷೆ ಮನ್ವಂತರಗಳು ವಂಶ ಚರಿತ ಸಂಸ್ಥಾ ಹೇತು ಅಪಾಶ್ರಯ ಅನ್ನುವಂತಹ ಹತ್ತು ವಿಧ ಲಕ್ಷಣಗಳು ಮಹಾಪುರಾಣಗಳಲ್ಲಿ ಕಂಡುಬರಬೇಕು ಯಾವುದಿದು ಸರ್ಗ ಅಂತ ಹೇಳಿದರೆ ಹೇಳ್ತಾರೆ ಅವ್ಯಾಕೃತ ಗುಣಕ್ಷೋಭಾತ್ ಮಹತಃ ತ್ರಿವೃತೋ ಅಹಮಹ ಭೂತ ಮಾತ್ರೇಂದ್ರಿಯಾರ್ಥಾನ ಸಂಭವ ಸರ್ಗ ಉಚ್ಚತೆ ಸರ್ಗದ ಡೆಫನೇಷನ್ ಇದು ಪುರಾಣವೇ ಹೇಳುತ್ತೆ ಯಾವಾಗ ಈಶ್ವರ ಪ್ರಕೃತಿಯನ್ನು ಅವ್ಯಾಕೃತ ಅನುವಂತ ಹೆಸರಿನಿಂದ ಪ್ರಕೃತಿಯನ್ನು ಪ್ರಕೃತಿ ಎಲ್ಲದಕ್ಕೂ ಬೀಜ ಕಾರಣ ಎಲ್ಲ ಸಂಸ್ಕಾರಗಳು ಪುನಃ ಈ ಜಗತ್ತಾಗಬೇಕಾದ್ರೆ ಆಯಾ ಒಂದೊಂದು ಬೀಜದಲ್ಲಿ ಒಂದೊಂದು ಶಕ್ತಿ ಇರುತ್ತಲ್ವಾ ಆ ಶಕ್ತಿಯ ಸಂಸ್ಕಾರ ಮಾವಿನ ಬೀಜ ಹಾಕಿದರೆ ಮಾವಿನ ಮರ ಬೇವಿನ ಬೀಜ ಹಾಕಿದರೆ ಬೇವಿನ ಮರ ಮಾವಿನ ಬೀಜವು ಮಾವಿನ ಮರವಾಗಲಿಕ್ಕೆ ಕಾರಣ ಅದರ ಶಕ್ತಿ ಬೀಜದಲ್ಲಿ ಇರ್ತಕ್ಕಂಥ ಶಕ್ತಿ ಸಂಸ್ಕಾರ ಅಂತ ಕರೀತಾರೆ ಹಾಗೆ ಪ್ರತಿಯೊಂದು ಆ ಸೃಷ್ಟಿಯಾಗಬೇಕಾದ್ರೆ ಅಲ್ಲಿ ಅವ್ಯಾಕೃತದಲ್ಲಿ ಇರ್ತಕ್ಕಂಥ ಮೂರು ಗುಣಗಳುಂಟು ಸತ್ವ ರಜಸ್ತಮಸ್ ಈ ಮೂರು ಗುಣಗಳು ಮೂರು ರೀತಿಯ ಅಹಂಕಾರಗಳಿಂದ ಕೂಡಿರ್ತದೆ ಸತ್ವ ಅಹಂ ರಜೋ ಅಹಂ ತಮಸ್ಸಿನ ಅಹಂ ಯಾವಾಗ ಆ ಗುಣದಲ್ಲಿ ಕ್ಷೋಭೆ ಉಂಟಾಗತ್ತೋ ಗುಣ ಯಾವಾಗಲೂ ಸಾಮ್ಯವಾಗಿರುತ್ತೆ ಸಾಮ್ಯ ಅಂದರೆ ಈವನ್ ಈಕ್ವಲಿ ಆಗಿರುತ್ತೆ ಪ್ರಳಯದಲ್ಲಿ ಅದಕ್ಕೆ ಹೇಳೋದು ಯಾವತ್ತೂ ಕೂಡ ಎಲ್ಲ ಚೆನ್ನಾಗಿರಬೇಕು ಈ ಜಗತ್ತೆಲ್ಲ ಚೆನ್ನಾಗಿದ್ಬಿಟ್ರೆ ಚೆನ್ನಾಗಿದ್ದೇ ಇರಬೇಕು ಅಂದರೆ ಅರ್ಥ ಏನೋ ಅಲ್ಲಿ ಯೂನಿಫಾರ್ಮಿಟಿ ಇರಬೇಕು ಅಂತ ನಮ್ಮ ತಲೆಯಲ್ಲಿ ಯೂನಿಫಾರ್ಮಿಟಿ ಇತ್ತು ಅಂದರೆ ನಾಶ ಅಂತ ತಿಳ್ಕೊಳ್ಳಿ ಅದಕ್ಕೆ ಜಗತ್ತು ಅಂತ ಹೇಳೋಲ್ಲ ಅದನ್ನು ಬ್ರಹ್ಮ ಅಂತ ಕರೀತಾರೆ ಇದು ತಲೆಯಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ರೆ ನಾವು ಯಾವತ್ತೂ ಅದನ್ನು ಬಯಸೋದಿಲ್ಲ ನೀವೆಲ್ಲ ಬಯಸೋದಿಲ್ಲ ತಾನೆ ಜಗತ್ತು ನಾಶ ಆಗಬೇಕು ಅಂತಲ್ಲಿ ಬಯಸ್ತೀರಾ ಬ್ರಹ್ಮ ಆಗಬೇಕು ಅಂತ ಬಯಸೋದಿಲ್ಲ ಬ್ರಹ್ಮ ಯಾರಿಗೆ ಯಾಕೆಂದರೆ ನಮಗೇನಲ್ಲಿ ಗೊತ್ತಾಯಿತು ಅಂದರೆ ಈ ರೀತಿಯಲ್ಲಿ ಇರೋದಿಲ್ಲ ನಮ್ಮ ಬಯಕೆ ನಮ್ಗೆ ಹೇಗೆಂದರೆ ಇದೂ ಇರಬೇಕೋ ನಮಗೆಲ್ಲ ಅನುಕೂಲವಾಗೂ ಇರಬೇಕು ಎಲ್ಲ ಚೆನ್ನಾಗಿರಬೇಕು ಅಂತ ಹಾಗಲ್ಲ ಎಲ್ಲ ಚೆನ್ನಾಗಿರೋದು ಜಗತ್ತಿನ ಲಕ್ಷಣ ಅಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕಿದಗತ್ತು ಅಂತ ಹೇಳಿದರೆ ಅಲ್ಲೋಲ ಕಲ್ಲೋಲವಾಗಿರುವುದೇ ಜಗತ್ತು ಯಾವಾಗ ಆ ಗುಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೋ ಗುಣ ಸಮುದ್ರದಲ್ಲಿ ಪರಮಾತ್ಮನ ಸಾನ್ನಿಧ್ಯದಿಂದ ಈಶ್ವರನ ಸಾನ್ನಿಧ್ಯದಿಂದ ಆವಾಗ ಅದಕ್ಕೆ ಜಗತ್ತು ಅನ್ನುವಂಥ ರೂಪ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ಆದ್ರಿಂದ ಭೂತ ಮಾತ್ರೇಂದ್ರಿಯಾರ್ಥಾನಂ ಸಂಭವ ಸರ್ಗ ಉಚ್ಚತೆ ಅವಾಗೇನಾಗತ್ತೆ ಪಂಚಮಹಾಭೂತಗಳು ಮತ್ತು ಇಂದ್ರಿಯ ಇಂದ್ರಿಯಗಳ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳೆಲ್ಲ ಉತ್ಪತ್ತಿಯಾಗತ್ತೆ ಅದನ್ನು ಸರ್ಗ ಸೃಷ್ಟಿ ಅಂತ ಕರೀತಾರೆ ಇದು ಮೊದಲನೆಯ पुराण लक्षण विविद पुराण एरने वसर्ग पुषानुग्रहीतांत वासनामय वसर्गो यम समा बीजा बीजम चरा चरम प्रईमरी क्रियेशन ऐनो आयत आेशन इनू आगे नम्बी का सृष्टि आगे आ सृष्टि नमु उपयोग इलाक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 ಆಗಲ್ಲ ಆದ್ದರಿಂದ ಅದನ್ನು ಪುನಃ ಮರ ಮರು ಸೃಷ್ಟಿ ಮಾಡಬೇಕು ಅದಕ್ಕೆ ಪುರುಷ ಅಂದರೆ ಈಶ್ವರ ಪುರುಷ ಅಂದರೆ ಅವನೊಬ್ನೇ ಪುರುಷ ಸೂಕ್ತ ಕೇಳಿಲ್ವೇ ಚೈತನ್ಯ ಇರತಕ್ಕಂಥವನವನೊಬ್ನೇ ಅವನಿಂದ ಅನುಗ್ರಹೀತವಾಗಿ ಅವನ ಒಂದು ಅನುಗ್ರಹ ಶಕ್ತಿಯಿಂದ ಇವೆಲ್ಲವೂ ಕೂಡ ವಾಸನಾಮಯ ಜಗತ್ ಸಂಸ್ಕಾರ ಸೂರ್ಯನಾಗುವಂತಹ ವಾಸನೆ ಚಂದ್ರನಾಗುವಂತಹ ವಾಸನೆ ನಕ್ಷತ್ರಗಳಾಗತಕ್ಕಂತಹ ವಾಸನೆ ಮರ ಗಿಡ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 ತಿಂದುಬಿಟ್ಟು ವಾಟೆ ಅದೊಂದು ರೀತಿಯ ಒಂದು ಬೀಜ ಅದನ್ನು ನೀವು ಹುಗಿತೀರ ಹುಗೆದ್ಬಿಟ್ಟು ಅದಕ್ಕೆ ಗೊಬ್ಬರ ನೀರು ಎಲ್ಲ ಹಾಕಿ ಬೆಳೆಸ್ದಾಗ ಅಲ್ಲಿಂದ ಒಂದು ಚಿಗಿರು ಹೊಡೆದು ದೊಡ್ಡ ಮರ ಆಗಿ ಅಲ್ಲೊಂದು ಮಾವಿನ ಬಿಟ್ಟು ಮಾವಿನ ಬೀಜ ಒಂದು ಬೀಜದಿಂದ ಇನ್ನೊಂದು ಬೀಜ ಸೃಷ್ಟಿ ಹಾಗೆ ಒಂದು ಸಂಸ್ಕಾರದಿಂದ ಇನ್ನೊಂದು ಸಂಸ್ಕಾರ ಸೃಷ್ಟಿ ನಮ್ಮ ಕಳುಹಿಸಿರೋದು ಏನಕ್ಕೆ ಅದಕ್ಕೆ ಒಂದ ಸಂಸ್ಕಾರ ಯೂಸ್ ಮಾಡಿಕೊಂಡು ಇನ್ನೊಂದಿಷ್ಟು ಸಂಸ್ಕಾರ ಮಾಡಿ ಯಾಕೆ ಅಂದರೆ ಈ ಪ್ರಪಂಚ ಇಟರ್ನಲ್ ಆಗಬೇಕಲ್ಲ ನಾವಿಲ್ದೇ ಹೋದರೆ ಇನ್ನೇನು ಗತಿ ಪ್ರಪಂಚಕ್ಕೆ ಅಲ್ವಾ ಪಾಪ ವೃತ್ತಿರ್ಭೂತಾನಿ ಭೂತಾಂ ಚರಾಂ ಅಚರಾಣಿ ಚ ಕೃತ ಸ್ವೇನ ನೃಡಾಂ ತತ್ರ ಕಾಮಾಚೋದನೆಯ ವೃತ್ತಿ ಅಂತ ಹೇಳಿದರೆ ಚರ ಮತ್ತು ಅಚರ ಅಂತ ಎರಡು ರೀತಿಯ ಸೃಷ್ಟಿ ಹೌದಾ ಜಂಗಮ ಅಥವಾ ಚರ ಸ್ಥಿರ ಸೃಷ್ಟಿಗಳು ಓಡಾಡ್ತಾ ಇರತಕ್ಕಂತಹ ಪ್ರಾಣ ಇರತಕ್ಕಂತಹ ಇನ್ನೊಂದು ಪ್ರಾಣರಹಿತವಾಗಿರ್ತಕ್ಕಂತಹ ಹಾಕ್ ಕಾಣ್ತಕ್ಕಂತಹ ಚರಪ್ರಾಣಿಗಳಿಗೆ ಅಚರ ಪದಾರ್ಥಗಳು ಜೀವನ ನಿರ್ವಾಹ ಮಾಡಲಿಕ್ಕೆ ಉಪಯೋಗವಾಗ್ತಕ್ಕಂತಹಗಳು ಬೇಕು ಯಾಕೆ ಈ ಚರಪ್ರಾಣಿಗಳು ತಮ್ಮ ವ್ಯವಹಾರ ನಡೀಬೇಕಲ್ಲ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 ತನ್ನ ಸ್ವಭಾವಕ್ಕೆ ಸಹಜವಾಗಿರ್ತಕ್ಕಂಥ ಕಾಮ ಮನುಷ್ಯನಿಗೆ ಅತ್ಯಂತ ಸಹಜವಾಗಿರ್ತಕ್ಕಂಥದ್ದು ಕಾಮ ಅದರಿಂದ ಪ್ರಚೋದಿತನಾಗಿ ಆತ ಪ್ರಾಣಿಗಳನ್ನು ಪ್ರಾಣಿಗಳ ಉತ್ಪಾದನೆಗಳನ್ನು ಉಪಯೋಗಿಸ್ಕೊಡ್ತಾನೆ ವೃಕ್ಷಗಳ ಉತ್ಪಾದನೆಗಳನ್ನು ಉಪಯೋಗಿಸ್ಕೊಡ್ತಾನೆ ತನ್ನ ಜೀವನ ನಿರ್ವಹಣಕ್ಕೆ ಹಾಗೆ ಶಾಸ್ತ್ರದಲ್ಲಿ ವಿಧಿಸಿರ್ತಕ್ಕಂತಹ ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಆತ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಡ್ಬೇಕಾಗತ್ತೆ ಅದು ಬೇಕಾಗತ್ತೆ अब अद बेदा अदन उत्पत्ति बे आवय अद्के वृत्ति करदार रक्षाच्युत विश्वस्यु युगे युगे तिंग मर्त्यषिदेवेशु हे ये तयीद्विष रक्षा अंतु नाकन विषय पुराणली प्रस्तापमलप विषय रक्षा अरे ಭಗವಂತುಗಯುಗದಲ್ಲೂ ಕೂಡ ಸಾಧುಗಳು ಅಥವಾ ಧರ್ಮವನ್ನು ರಕ್ಷಿಸ್ತಾ ಅಧರ್ಮವನ್ನು ಅಥವಾ ಅಸಾಧುಗಳನ್ನು ನಾಶ ಮಾಡಲಿಕ್ಕೋಸ್ಕರ ಮನುಷ್ಯನಾಗಿ ಪಶು ಪ್ರಾಣಿಗಳಾಗಿ ಋಷಿಗಳ ರೂಪದಲ್ಲಿ ದೇವತೆಗಳ ರೂಪದಲ್ಲಿ ಆತ ಏನು ಮಾಡ್ತಾನೆ ಅವತಾರವನ್ನು ತಾಳ್ತಾನೆ ಅಚ್ಯುತ ಅವತಾರ ಅವತಾರವನ್ನು ತಾಳಿ ಈ ಹಾ ಅವನ ಏನೇನು ಅವತಾರದಲ್ಲಿ ಮಾಡ್ತಾನೋ ಆ ಅವತಾರದ ಒಂದು ಉದ್ದೇಶ ಏನು ಅಂದರೆ ಹನ್ಯಂತೆ ಏಹಿ ತ್ರಯೀ ದ್ವಿಷ ವೇದ ವಿರೋಧಿಗಳೋ ವೇದ ಬಾಹಿರವಾಗಿರ್ತಕ್ಕಂತಹ ಅಧರ್ಮಾಚರಣೆಯಲ್ಲಿ ತೊಡಗಿದ್ದಾರೋ ಅಂಥವರ ನಾಶಕ್ಕೋಸ್ಕರ ಆತ ತೊಡಗುತ್ತಾನಂತೆ ಇದು ರಕ್ಷಾ ಅಂತ ಒಂದು ಆಸ್ಪೆಕ್ಟ್ ಅಂಶ ಇದನ್ನು ಕೂಡ ಮಹಾಪುರಾಣಗಳಲ್ಲಿ ಪ್ರಸ್ತಾಪ ಮಾಡಲ್ಪಡುತ್ತೆ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 सप्तर्षि विचार अंशावतार विचार याद वामन अथवा परशुर अंशावतार विचार आर विषय के मन अंत करतार संस्था वंश राज ब्रह्म प्रसूता वंशकालिकोन्वय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 ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಪುನಃ ಸಂಸ್ಥಾ ಅಂದರೆ ಪ್ರಲಯ ಈ ಪ್ರಲಯ ಅಂತಕ್ಕಂತಹದ್ದು ಒಂದು ವಿಧ ಅಲ್ಲ ಈ ಪ್ರಲಯ ಅಂತಕ್ಕಂತಹದ್ದು ನೈಮಿತ್ತಿಕ ಪ್ರಾಕೃತಿಕೋ ನಿತ್ಯ ಆತ್ಯಂತಿಕೋ ಲಯ ನಾಲ್ಕು ಬಗೆಯ ಪ್ರಲಯ ಉಂಟು ಒಂದು ನೈಮಿತ್ತಿಕವಾಗಿರತಕ್ಕಂತಹ ಪ್ರಲಯ ಯಾವುದಾದ್ರೂ ನಿಮಿತ್ತದಿಂದ ಆಗ್ತಕ್ಕಂತಹದ್ದು ಪ್ರಾಕೃತಿಕ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 ಅದೊಂದು ಮಧ್ಯದಲ್ಲಿರ್ತಕ್ಕಂಥ ನಿತ್ಯ ನಿತ್ಯಕ್ಕಿಂತಲೂ ಹಿಂದಿನ ಇದರಲ್ಲಿರ್ತಕ್ಕಂಥ ಆತ್ಯಂತಿಕ ಪ್ರಳಯ ಹಾಗೆ ನಾವು ನಿದ್ದೆ ಮಾಡ್ತೀವಲ್ಲ ಪ್ರಳಯ ಅದೊಂದು ರೀತಿಯ ಪ್ರಳಯ ಹೀಗೆ ಸಂಸ್ಥಾ ಅಂತ ಕರೆದಿದ್ದಾರೆ ಸಂಸ್ಥೇತಿ ಕವಿಬಿ ಪ್ರೋಕ್ತ ಚತುರ್ಧಾ ಅಸ್ಯ ಸ್ವಭಾವತಃ ಪುನಃ ಹೇತು ಹೇತು ಅನ್ನೋದು ಒಂಬತ್ತನೆಯ ವಿಷಯ ಪ್ರತಿಯೊಂದು ಪುರಾಣದಲ್ಲೂ ಕೂಡ ಪ್ರಸ್ತಾಪ ಮಾಡಿರಬೇಕು ಅಂದರೆ ಮಹಾಪುರಾಣದಲ್ಲಿ हेतुअे हे जीवोस्य सर्गादेहे अविद्याम कारक यं चुशयीनमहुुव्यात उतापर भागवत वर्णने जीव अो अविद्य उपयोगिकृष्टियनता जीवसृष्टे नान हे भगवंत आंत सृष्टि वन पंचमहभूत सृष्टिमेंडी जगत सृष्टिमें जगत् संसार आगे संसारकू जगतीगू बहुत व्यस नेको नहीं सं जगत संसार अल्वा अल अदीव म संसार यू नू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 ಜಡದಲ್ಲಿ ಚೇತನವನ್ನು ಪ್ರತ್ಯೇಕಿಸಿ ತನ್ನ ಸ್ವರೂಪವನ್ನು ಅರಿತುಕೊಳ್ಳುವುದು ಅದಕ್ಕೆ ಅಪಾಶ್ರಯ ಅಂತ ಹೆಸರು ಆತ್ಮಸ್ವರೂಪವನ್ನು ಪರಮಾತ್ಮಸ್ವರೂಪವನ್ನು ಅರಿತುಕೊಳ್ಳುವುದು ನಿಜವಾದ ಅಧ್ಯಾತ್ಮ ಅಂದರೆ ಇದೆ ಅಧ್ಯಾತ್ಮ ಸ್ಪಿರಿಚ್ಯುಯಾಲಿಟಿ ಅಂತ ನಾವು ಕರಿತೀವಲ್ಲ ಅದೆಲ್ಲವೂ ಎಲ್ಲ ಪುರಾಣದಲ್ಲೂ ಕೂಡ ಅದರ ಬಗ್ಗೆ ಸವಿಸ್ತಾರವಾಗಿ ಇರ್ತದೆ ಕೆಲವೊಂದು ಬಾರಿ ಶ್ಲೋಕಗಳ ಸ್ತುತಿಯ ರೂಪದಲ್ಲಿ ಇರ್ತದೆ ನಾವೇನು ಮಾಡ್ಬಿಡ್ತೇವೆ ಯಾವಾಗ ಸ್ತುತಿ ಬರುತ್ತಲ್ಲ ದೇವಕಿಯ ಸ್ತುತಿ ವಸುದೇವನ ಸ್ತುತಿ ಹಾರಿಸ್ಕೊಂಡು ಹೊಟ್ಟೋಗ್ತೇವೆ ಯಾಕೆ ನಮಗೆ ಬೇಕಾಗಿರೋದೇನೋ ಕಾಗಕ್ಕ ಗುಬ್ಬಕ್ಕ ಕತೆ ಪುರಾಣ ಅಂದರೆ ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ ಪುರಾಣ ಅಂದರೆ ನಿಜವಾಗಲೂ ಕೂಡ ಆ ಭಗವಂತನನ್ನು ತಿಳಿಸ್ಲಿಕ್ಕೆ ಇರತಕ್ಕಂತಹ ಒಂದು ಸಾಧನ ಯಾಕೆ ಅಂದರೆ ಭಗವಂತನ ಹೆಸರೇ ಪುರಾಣ ನೆನ್ಪಿಟ್ಕೋಬೇಕು ನಿಮಗೆ ಪುರಾಣ ಅಂತ ಬಂದಿದೆ ಅಲ್ಲಿ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ನೋಡಿದ್ದೇವೆ ನಾವು ಅವನೇ ಪುರಾಣ ಆ ಪುರಾಣನ ಅರಿಬೇಕಾದ್ರೆ ಈ ಪುರಾಣವನ್ನು ಹೇಗೆ ಬಳಸಬೇಕು ಅಂತ ನಮ್ಗೆ ಗೊತ್ತಿರಬೇಕು ಯಾವುದು ತೊಗೊಳ್ಬೇಕು ಯಾವುದು ಬಿಡಬೇಕು ಅಂತ ಗೊತ್ತಿರಬೇಕು ನಾವೇನು ಮಾಡ್ತೇವೆ ಹೊಟ್ಟು ತೊಗೊಳ್ತೇವೆ ಒಳಗಡೆ ಇರತಕ್ಕಂತಹ ಗಟ್ಟಿಯಾಗಿರ್ತಕ್ಕಂಥ ಅಕ್ಕಿಯೇ ಮೊದಲಾದಂಥ ಸತ್ವಗಳನ್ನು ಉಗಿತೇವೆ ಬಿಸಾಕ್ತೇವೆ ಈ ಸ್ತೋತ್ರಗಳು ಅತ್ಯಂತ ಹಲವಾರು ಬಗೆಯ ಗೀತೆಗಳಿದೆ ಮಹಾಭಾರತದಲ್ಲಂತೂ ಎಷ್ಟು ಬಗೆಯ ಗೀತೆಗಳು ಹಂಸಗೀತೆ ಅನುಗೀತೆ ಪರಾಶರ ಗೀತೆ ಮಂಕಿ ಗೀತೆ ಹೀಗೆ ಅನೇಕ ಋಷಿಗಳು ತಾವು ತಮ್ಮ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಅಲ್ಲಿ ಅದು ಅದನ್ನು ನಾವು ಬಿಟ್ಬಿಡ್ತೇವೆ ನಮಗೆ ಪಾಂಡವರು ಕೌರವರು ಯುದ್ಧ ಮಾಡೋದು ಅದು ಆಗಿಬಿಟ್ರೆ ನಮ್ಮ ಮಹಾಭಾರತ ಮುಗಿದೋಯ್ತು ಅಲ್ಲ ಅದನ್ನು ಅಪಾಶ್ರಯ ಈ ಆತ್ಮತತ್ವವನ್ನು ಅರಿತಕ್ಕಂತಹ ಒಂದು ಕಲೆ ಅಲ್ಲಿ ಹೇಳಲಾಗಿರುತ್ತೆ ಅದರಲ್ಲಿ ಪುರಾಣಗಳಲ್ಲಿ ಹೇಳಲಾಗಿರುತ್ತೆ ಇಷ್ಟೂ ಇದ್ದರೆ ಹೊತ್ತು ಲಕ್ಷಣಗಳು ಇದ್ದರೆ ಆವಾಗ ಈ ಪುರಾಣಕ್ಕೆ ಮಹಾಪುರಾಣ ಅಂತ ಕರೀತಾರೆ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 ದೊಡ್ದು ಸಂದು ಎಲ್ಲ ಸೇರಿಸಿ ಇಂತ ಅದರ ಹೆಸರು ಏನ್ರಿ ಅಂದ್ರೆ ಭಾಗವತದಲ್ಲೇ ಬರ್ತದೆ ಬ್ರಾಹ್ಮ ಪದ್ಮಂ ವೈಷ್ಣವಂಚ ಸ ಗಾರುಡಂ ನಾರದೀಯ ಭಾಗವತ ಮಾಗ್ನೇಯಂ ಸ್ಕಾಂದ ಸ್ಕಾಂದ ಸಂಿತ ಭವಿಷ್ಯಂ ಬ್ರಹ್ಮವೈವರ್ತಂ ಮಾರ್ಕಂಡೇಯಂ ಸವಾಮನಂ ವರಾಹಂ ಮಾತ್ಸ್ಯಂ ಕೌರ್ಮಂಚ ಬ್ರಹ್ಮಾಂಡಾಖ್ಯಮಿತಿ ತ್ರಿಷಟ್ ತ್ರಿಷಟ್ ಅಂದರೆ ಮೂರು ಇಂಟು ಆರು ಅದನ್ನು ಈ ರೀತಿ ಹೇಳ್ತಾರೆ ತ್ರಿಷಟ್ ಅಂದರೆ ಮೂರಾರು ಹ್ಞೂ ಆರ್ಲಿ ಆರು ಮೂರ್ಲ ಅಂತ ಅರ್ಥ ಈಗ ಇದನ್ನೇನೋ ಹೇಳಿಬಿಟ್ರು ಇಷ್ಟು ಪುರಾಣವನ್ನು ನಾವು ನೆನಪಿಟ್ಟುಕೊಂಡು ನಮ್ಮ ಮಕ್ಕಳಿಗೆ ಹೇಗ್ರಿ ಹೇಳೋದು ಅದಕ್ಕೇನು ಫಾರ್ಮುಲಾ ನಮ್ಮ ಪುರಾಣಕಾರರೇನು ಹುಡುಕಿಲ್ವೇ ಕುಡುಕಿದ್ದಾರೆ ಸ್ವಲ್ಪ ಹೇಳಿ ನೋಡೋಣ ನಾ ಹೇಳಕೊಡ್ತೀನಿ ಮಧ್ವಯಂ ಭದ್ವಯಂ ಚೈವ್ ಮಧ್ವಯ ಭದ್ವಯಂ ಚೈವ ಭ್ರತ್ರಯಂ ಭ್ರತ್ರ ಭ್ರತ್ರ ವಚತುಷ್ಟ ನಿ ನಾಲಿಂಪಾಗ್ನಿ ಪುರಾಣಾನಿ ಕೂಸ್ಕಾರುಡಮೇವಚ ಇದನ್ನೊಂದು ಗಟ್ಟು ಹೊಡೆದು ಬಿಟ್ರೆ ನಿಮ್ಮ ಮಕ್ಕಳಿಗೆ ಈ ಹದಿನೆಂಟು ಪುರಾಣಗಳ ಹೆಸರನ್ನಾದರೂ ಶ್ರವಣ ಮಾಡಿಸ್ಬೋದು ಅದರೊಳಗೆ ಏನಿದೆ ಅಂತ ಬೇಡ ಈಗ ನೋಡಿ ಹೇಳ್ತೇನೆ ನೋಡಿ ಮದ್ವಯಂ ಮತ್ಸ್ಯ ಮಾರ್ಕಂಡೇಯ ಮ ಇಂದ ಶುರುವಾಗುವ ಎರಡು ಪುರಾಣಗಳು ಮತ್ಸ್ಯ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ ಭದ್ವಯಂ ಚೈವ ಭ ಅದನ್ನು ಹೇಳಕ್ಕೂ ಸರಿ ಬರಬೇಕು ನೀವು ಭ ಅನ್ನೋ ಬದಲು ಬ ಅಂದ್ಬಿಟ್ರೆ ಹೋಯ್ತು ತಡ್ಕಾಡ್ತಾ ಇರ್ತೀರ ಬ ಯಾವುದು ಅಂತ ಬಲ್ಲ ಭ ಮಹಾಪ್ರಾಣ ಭ ಇಂದ ಶುರು ಭಾಗವತ ಹ್ಮ್ भागवत मत भविष्य पुराण यहराण भद्व चव ब्रत्रयम ब्र इंद शुरुआत पुराण ब्रह्म ब्रह्मांड ब्रह्म वैवर्त पुराणतुष्टय व वा इंदुग नाकु पुराण विष्णु वराह वायु वामन नालाक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 ಹೀಗೆ ಹದಿನೆಂಟು ಪುರಾಣಗಳ ಮಹಾಪುರಾಣಗಳ ಹೆಸರು ನಮಗೆ ಇಲ್ಲಿ ಸಿಗ್ತದೆ ಇದನ್ನು ಬಾಯಿ ಪಾಠ ಹೊಡೆದ್ಬಿಟ್ರೆ ಆಯ್ತು ಅಲ್ವಾ ಇನ್ನೊಮ್ಮೆ ಹೇಳ್ಕೊಡ್ತೀನಿ ಹೇಳಿ ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಿಂಪಿ ಪುರಾಣಿ ಚ ಈಗ ನಮ್ಮ ಪ್ರಸ್ತುತ ವಿಷಯಕ್ಕೆ ಇಳಿಯೋಣ ಗರುಡ ಪುರಾಣ ಗರುಡ ಪುರಾಣ ನಮ್ಮ ಅಜ್ಞಾನದಿಂದ ಮಡಿವಂತಿಕೆಯನ್ನ ಮೈಲಿಗೆಯನ್ನು ಹೊಂದಿರತಕ್ಕಂತಹ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 ಹೆದರಿಕೆಯನ್ನು ಹುಟ್ಟಿಸ್ತದೆ ಅಂತ ಹೇಳಿದರೆ ಹುಟ್ಟಿಸಬಾರ್ದಿತ್ತು ಶರೀರಕ್ಕೆ ನಾವು ಅಂಟಿಕೊಂಡಿರ್ತಕ್ಕಂಥ ನಮ್ಮ ಪರಿಸ್ಥಿತಿ ಆದ್ದರಿಂದ ಗಟ್ಟಿಯಾಗಿ ನಮಗೆ ಶರೀರವನ್ನು ಹಿಡ್ಕೊಂಡಿದ್ದೇವೆ ಆದ್ದರಿಂದ ಶರೀರಕ್ಕೇನಾದರೂ ಅಥವಾ ಶರೀರದ ನಾಶದ ಯಾವುದೇ ಒಂದು ಸುದ್ದಿ ನಮ್ಮ ಕಿವಿಗೆ ಬಿದ್ದ ತಕ್ಷಣ ನಮಗೊಂದು ಸಿಡಿಲಿನ ಆಘಾತವಾಗುತ್ತೆ ಆದರೆ ಯಕ್ಷಪ್ರಶ್ನೆಯಲ್ಲಿ ಆ ಯಕ್ಷ ಪ್ರಶ್ನೆ ಮಾಡಿದ ಹಾಗೆ ಯುಧಿಷ್ಠಿರ ಆ ಪ್ರಶ್ನೆಗೆ ಉತ್ತರ ಹೇಳಿದ ಹಾಗೆ ಅಹನ್ಯಹನಿ ಭೂತಾನಿ ಯಮಾಲಯ ಗಚ್ಚಂತಿ ಪ್ರತಿ ದಿವಸವೂ ಎಲ್ಲ ಭೂತಗಳು ಆ ಯಮಾಲಯ ಅಂದರೆ ಈ ಶರೀರವನ್ನು ತ್ಯಾಗ ಮಾಡ್ತವೆ ಅದನ್ನು ಕಂಡು ಕಂಡು ಕಂಡು ಕಂಡು ನಾವು ಏನು ಹೇಳ್ತಾನಂತೆ ಆ ಕಂಡವನು ನನ್ನನ್ನು ಬಿಟ್ಟು ಇಳಿದು ಉಳಿದೋರೆಲ್ಲ ಅಷ್ಟು ವಿಶ್ವಾಸ ಅವನಿಗೆ ಹೋಪ್ ಇದು ಅತ್ಯಾಶ್ಚರ್ಯಗಳಲ್ಲಿ ಅತ್ಯಾಶ್ಚರ್ಯ ಅಂತ ಯುಧಿಷ್ಠಿರ ಹೇಳ್ತಾನೆ ಇಬ್ರು ನಗ್ತಾರೆ ಅಲ್ಲಿ ಏನು ಮಾಡೋದು ಮನುಷ್ಯರ ಇದೊಂದು ಜೋಕ್ ಬಿಗ್ಗೆಸ್ಟ್ ಜೋಕ್ ಆದರೆ ಇದನ್ನು ನಾವು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ ಎಷ್ಟು ಹೀಗೆ ನನಗೆ ಅದೇ ಹೇಳಿದ್ದು ಪುಟ್ಟ ಹುಡುಗ ಆಗಿದ್ದಾಗ ಪಂಚತಂತ್ರ ಮತ್ತು ಈಸೋಪನ ಕತೆಗಳು ಓದಿ ಒಳ್ಳೆಯ ಮನೋರಂಜನೆ ಸಿಗ್ತಾ ಇತ್ತು ಯಾಕೆ ಅದಕ್ಕೂ ನಮ್ಮ ಜೀವನಕ್ಕೂ ಯಾವ ವ್ಯತ್ಯಾಸವೇ ಇಲ್ಲ ಅದೇ ಥರ ಇದೆ ಅಲ್ಲಿ ಯಾವ ಪ್ರಾಣಿಗಳ ಒಂದು ಮುಖವಾಡ ಹಾಕಿದಾರೋ ಇಲ್ಲ ಅದೇ ನಡೀತಾ ಒಂದು ಕಳ್ಳ ನರಿ ದಪ್ಪ ಬಾಲ ಇರತಕ್ಕಂಥದ್ದು ಎಲ್ಲೋ ಕಳ್ತನ ಮಾಡಿತು ಕೋಳಿ ಗಿಡಿ ಹಿಡಿಯಕ್ಕೋಗಿ ಸರಿ ಅದೇನೋ ಹಿಡೀತು ಅದು ಗೊತ್ತಿಲ್ಲ ಕಾವಲುಗಾರವಾಗಿರ್ತಕ್ಕಂಥ ನಾಯಿ ಅಲ್ಲೇ ಇತ್ತು ಹಟ್ಟಿಸ್ಕೊಂಡು ನಾಯಿ ಇದು ಎದ್ನೋ ಬಿದ್ನೋ ಅಂತೇಳಿ ಓಡು ಏನು ಮಾಡೋದು ಬಿಡ್ತಾಯಿಲ್ಲ ನಾಯಿ ಇದ್ರ ಹಿಂದುಗಡೆ ಕೊನೆಗೊಂದು ಬಿಲ ಕಾಣಿಸ್ತು ಬಿಲ ಓಹ್ ಈಗ ಸೇಫಾ ಓಡ್ತು ಓಡ್ ಹೊಗ್ಸ್ಕೊಳ್ತು ನೋಡಿದ್ರೆ ಬರೀ ಇಷ್ಟು ಮಾತ್ರ ಹೋಗ್ತಾ ಇದೆ ಬಾಲ ಮಾತ್ರ ಹೊರಗಡೆ ಹೀಗೆ ಇದಿರ್ತಾರೆ ಏನೋ ಸೋಗೆ ಅದ್ರ ಥರ ಹೊರಗಡೆ ಬಾಲ ಮಾತ್ರ ಉಳ್ಕೊಂಡಿದೆ ಏನು ಮಾಡೋದು ಅಡ್ಜಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ ಹೋಗಲಿ ಅತ್ಲಾಗೆ ಬಾಲ ತಾನೇ ಹೋಯ್ತು ನಾನು ಮಾತ್ರ ಸೇಫ್ ಅಂತ ಹೀಗೆ ಅನ್ಕೋತಂತೆ ಗೊತ್ತಿದೆಯಲ್ಲ ನಾಯಿಗಳು ಬಂದವೋ ಬಾಲದ ಸಮೇತ ಎಳೆದು ಕಚ್ ಹಾಕಿ ಹಾಕಿ ತಿಂದ ಹಾಕ್ಬಿಟ್ವತ್ತು ನಾವು ಎಷ್ಟೇ ಹೀಗೆ ಕಣ್ಣು ಮುಚ್ಕೊಂಡ್ರು ಅಪಾಯ ನಮ್ಮ ಬಳಿಯಲ್ಲಿಲ್ಲ ಅಂತ ಯಾವಾಗ ಈ ಶರೀರವನ್ನು ನಾವು ನಮ್ಮ ತಂದೆ ತಾಯಿಗಳಿಂದ ಪಡೆದುಕೊಂಡೋ ನಿಮಿತ್ತವಾಗಿ ನಮ್ಮ ಕರ್ಮದಿಂದ ಉಪಾದಾನ ಕಾರಣವಾಗಿ ಏನಿದು ನಿಮಿತ್ತ ಉಪಾದಾನ ಅಂತ ಸ್ವಾಮಿಗಳು ಏನೇನೋ ಬಾಯಿಗೆ ಬಂದಾಗ ಹೇಳ್ತಾ ಇದ್ದಾರಲ್ಲ ಅಂತ ತಿಳ್ಕೊಬಾರ್ದು ನಿಮಿತ್ತ ಅಂದರೆ ಕುಂಭಾರಣ್ಣ ಇದ್ದ ಹಾಗೆ ಉಪಾದಾನ ಅಂದರೆ ಜೇಡಿ ಮಣ್ಣು ಇದ್ದ ಹಾಗೆ ಕುಂಬಾರಣ್ಣ ಒಬ್ಬನೇ ಇದ್ದರೆ ಆಗತ್ತಾ ಮಡಿಕೆ ಜೇ ಡಿ ಮಣ್ಣು ಬೇಕು ತಾನೆ ಅದು ತಲೆಯಲಾದರೂ ಇರ್ಬೋದು ಹೊರಗಾದರೂ ಇರ್ಬೋದು ಇನ್ನು ಬರೀ ಜೇಡಿ ಮಣ್ಣ ಇರಲಿರಿ ಅಂದರೆ ಆಗಲ್ಲ ಎರಡೂ ಬೇಕಾಗತ್ತೆ ಕಾರಣ ಒಂದು ನಿಮಿತ್ತ ಕಾರಣ ಇನ್ನೊಂದು ಉಪಾದಾನ ಕಾರಣ ತಂದೆ ತಾಯಿಗಳು ನಿಮಿತ್ತ ಕಾರಣ ಶರೀರವನ್ನು ಕೊಡಲಿಕ್ಕೆ ಆ ಶರೀರ ನಾನು ಪಡ್ಕೋಬೇಕು ಅಂತ ಮುಂಚೆನೇ ಇತ್ತು ಅದು ಇಲ್ಲದೆ ಹೋಗಿದಿದ್ರೆ ಆ ತಂದೆ ತಾಯಿಗಳು ಆ ಶರೀರವನ್ನು ಸೃಷ್ಟಿಯೇ ಮಾಡ್ತಾ ಇರಲಿಲ್ಲ ಎಲ್ಲಿ ನಮಗೆ ಈ ಶರೀರ ಯಾವ ಪಾಯಿಂಟ್ನಲ್ಲಿ ನಮಗೆ ಈ ಕರ್ಮ ಬಂತೋ ಕರ್ಮದಿಂದ ಶರೀರ ಉಂಟಾಯಿತೋ ಈ ಶರೀರ ಅಂತಕ್ಕಂಥದ್ದು ಕ್ಷಣ ಕ್ಷಣಕ್ಕೂ ನಾಶವನ್ನು ನಾವು ಎಷ್ಟು ಈಗ ಬಿಡೋದಿಲ್ಲ ಅದು ಹೋಗುತ್ತೆ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ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 ಹೆದರ್ತೀರಿ ಎಷ್ಟು ಹೆದರ್ತಿರೋ ಮತ್ತಷ್ಟು ಹೆದರಿತೀರಿ ಇನ್ನೇನು ಇಲ್ಲ ಅಲ್ಲಿ ಹೆದರಿಕೆ ಮಾತ್ರ ಹುಸಿಯಾಗಿ ಹಾಗೆ ಹುಸಿಯು ಹುಸಿಯನ್ನು ಹುಟಿಸ್ತದೆ. ಸುಳ್ಳು ಸುಳ್ಳನ್ನು ಹುಟ್ಟಿಸ್ತದೆ ಅದನ್ನು ಅದರ ತತ್ವವನ್ನು ತಥ್ಯವನ್ನ ಅರ್ಕೊಂಡ್ರೆ ಅರ್ತ್ಕೊಂಡ್ರೆ ಏನೂ ಇರಲ್ಲ ಅದಕ್ಕೆ ಬೆಳಕ ಬಿಟ್ಟರೆ ಯಾವ ರೀತಿಯಲ್ಲಿ ಕತ್ಲೆ ಅನ್ನೋದು ಎಲ್ಲೋಯ್ತು ಅಂತ ಆಶ್ಚರ್ಯಪಡುವಂತೆ ನಾಶವಾಗುತ್ತೋ ಹಾಗೆ ನಮ್ಮ ಆತ್ಮತತ್ವವನ್ನು ಅರಿತುಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಎಲ್ಲವನ್ನ ಗರುಡ ಪುರಾಣದಲ್ಲಿ ಹಾಕಿರೋದು ಅದನ್ನು ತಿಳ್ಕೋಬೇಕು ಪರ್ಪಸ್ ಏನು ಅಂತ ಪರ್ಪಸ್ ನಮ್ಮನ್ನು ಹೆದರಿಸೋದಕ್ಕಲ್ಲ ನಿಮ್ಮನ್ನು ಯಾರು ಹೆದರ್ಸಕ್ಕಾಗತ್ತೆ ಸ್ವಾಮಿ ಯಾಕೆ ಗೊತ್ತಾ ಕಣ್ಣಿಗೆ ಕಂಡೇ ಹೆದರ್ತಾ ಇಲ್ಲ ನೀವು ಇನ್ನು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ನಿಮ್ಗೆ ತಿಳಿಸಿ ಹೆದರ್ತೀರೇನು ನೀವು ಹಾ ಹೆದರೋದಕ್ಕೆ ಇನ್ನೇನು ಸಾಕು ಈ ಶರೀರವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಸಾಕು ನ್ಯೂಸ್ ನೋಡ್ತಾ ಇದ್ರೆ ಸಾಕು ಒಳಗಡೆ ಗಡಗಡ ಆಗಬೇಕು ಆದರೆ ಆಗ್ತಾ ಇಲ್ಲ ವಿ ಆರ್ ಸೇಫ್ ಇದೆ ಆಗ್ತಾ ಇಲ್ಲ ಅಂದಮೇಲೆ ಈ ಪುರಾಣಗಳ ತಪ್ಪೇನ್ರಿ ಅದರಿಂದ ಅಜ್ಞಾನವನ್ನು ಬಿಡಬೇಕು ಸುಜ್ಞಾನವನ್ನು ಹೊಂದಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಹತ್ತರವಾಗಿರತಕ್ಕಂತಹ ಈ ಪುರಾಣವನ್ನು ಕಿಂಚಿತ್ ಅಧ್ಯಯನ ಮಾಡೋಣ ಈಗ ಈ ಗರುಡ ಪುರಾಣದಲ್ಲಿ ಮುಖ್ಯವಾಗಿ ಪೂರ್ವಖಂಡ ಮತ್ತು ಉತ್ತರ ಖಂಡ ಅಂತ ಎರಡು ವಿಭಾಗ ಉಂಟು ಉತ್ತರ ಖಂಡಕ್ಕೆ ಇನ್ನೊಂದು ಹೆಸರು ಪ್ರೇತ ಅಂತ ಎಲ್ಲರೂ ಅಂದರೆ ನೈಂಟಿ ಜನರು ಯಾರಿಗೆ ಈ ಪುರಾಣದ ಪರಿಚಯ ಇಲ್ವೋ ಅಥವಾ ಇನ್ನೊಬ್ಬರನ್ನು ದೂಷಿಸ್ತಾ ಇದ್ದಾರೋ ಅಥವಾ ಇನ್ನೊಬ್ಬರನ್ನು ಅದನ್ನು ಓದ್ದ ಹಾಗೆ ಇದು ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಉತ್ತರ ಮಾತ್ರ ಇಡೀ ಗರುಡ ಪುರಾಣ ಎಂಬುದಾಗಿ ತಪ್ಪು ಕಲ್ಪನೆಯನ್ನು ಹೊಂದಿಕೊಂಡು ಯಾಕಂದರೆ ಯಾವಾಗಲೂ ಕೂಡ ಕೆಟ್ಟ ಕೆಲಸ ಮಾಡೋದಕ್ಕೆ ತಪ್ಪು ಕಲ್ಪನೆಗೇ ಕಾರಣ ತಿಳ್ಕೋಬೇಕು ತಿಳ್ಕೊಬೇಕು ಇದು ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಇದು ನ್ಯಾಯ ಇದು ಸ್ಟ್ಯಾಂಡರ್ಡ್ ನ್ಯಾಯ ಆದರಿಂದ ಈ ಎರಡು ವಿಭಾಗ ಇದೆ ಇದರಲ್ಲಿ ಪೂರ್ವ ಖಂಡದಲ್ಲಿ ಇನ್ನೂರಿಪ್ಪತ್ತೊಂಬತ್ತು ಅಧ್ಯಾಯಗಳಿದೆ ಉತ್ತರ ಖಂಡ ಅಥವಾ ಪ್ರೇತಕಲ್ಪ ಅಂತಲೂ ಕರೀತಾರೆ ಇದರಲ್ಲಿ ಮೂವತ್ತೈದು ಅಧ್ಯಾಯಗಳು ಉಂಟು ಹೀಗೆ ಈ ಒಂದು ಮಹಾಪುರಾಣದಲ್ಲಿ ಎಷ್ಟು ಶ್ಲೋಕಗಳು ಒಟ್ಟು ನಾವು ಸ್ಟಡಿ ಮಾಡಬೇಕಪ್ಪಾ ಅಂತ ತಲೆಯಲ್ಲಿ ಕೂತ್ರೆ ಅದಕ್ಕೆ ಸೂತರು ಋಷಿಗಳಿಗೆ ಹೇಳ್ತಾರೆ ಅಷ್ಟೌ ಶ್ಲೋಕ ಸಹಸ್ರಾಣಿ ತಥಾಚ ಅಷ್ಟೌ ಶತಾನಿ ಚ ಇದು ನಾವು ಸಂಖ್ಯೆಯನ್ನು ಗಣನೆ ಮಾಡತಕ್ಕಂಥ ರೀತಿ ಅಷ್ಟೌ ಶ್ಲೋಕ ಸಹಸ್ರಾಣಿ ಎಂಟು ಸಾವಿರ ಶ್ಲೋಕಗಳು ಅದಕ್ಕಿನ್ನೊಂದು ಎಂಟುನೂರು ಸೇರಿಸ್ರಿ ತಥಾಚ ಅಷ್ಟವು ಶತಾನಿ ಚ ಎಂಟು ಸೇರಿಸಿದ್ರೆ ಅಂದರೆ ಎಂಟು ಸಾವಿರದ ಎಂಟು ಶ್ಲೋಕಗಳು ಮಾತ್ರ ಇರುವುದು ಯಾಕೆ ಅಂದರೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಚೌಕಂಬ ಪಬ್ಲಿಕ್ ಪಬ್ಲಿಕೇಶನ್ ಉಂಟು ವಾರಣಾಸಿ ಅದು ಪಬ್ಲಿಷ್ ಮಾಡಿದೆ ಅಥೆಂಟಿಕ್ ಆಗಿರತಕ್ಕಂಥ ಅನೇಕ ಸಂಸ್ಕಾರಗಳನ್ನು ಪರಿಶೀಲನೆ ಮಾಡಿ ಒಂದು ಕ್ರಿಟಿಕಲ್ ಎಡಿಷನ್ ಅದನ್ನ ತಂದಿದ್ದಾರೆ ಅದರಿಂದ ನಮಗೆ ಇಷ್ಟು ಅಧ್ಯಾಯಗಳು ಸಿಗ್ತದೆ ಪುರಾಣಂ ಗಾರುಡಂ ವ್ಯಾಸಹ ಪುರಾಸೌ ಮಾ ಅಬ್ರವೀದಿದಂ ನೋಡಿದರು ಈ ಗರುಡ ಪುರಾಣ ಅನ್ನುವಂತಹ ಈ ಪುರಾಣವನ್ನು ಯಾರ್ಯಾರಿಗೆ ಹೇಳಿದರು ಅಂತ ಹೇಳಿದ್ರೆ ಇದೊಂದು ದೊಡ್ಡ ಹಿಸ್ಟ್ರಿ ಮುಂದೆ ಬರ್ತೀನಿ ಡೀಟೇಲಾಗಿ ಹೇಳ್ತೇನೆ ನಾನು ಸದ್ಯಕ್ಕೆ ತಿಳ್ಕೊಳ್ಳಿ ಇದನ್ನು ಮುಂದೆ ಬರುತ್ತೆ ಋಷಿಗಳು ನೈಮಿಷಾರಣ್ಯಕ್ಕೆ ಹೋಗಿ ಅಲ್ಲಿ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 ಯಾರು ಈ ಇಡೀ ಜಗತ್ತನ್ನು ಸೃಷ್ಟಿಸಿದವನು ಜಗತ್ ಪಾತಿಚ ಹಂತಿಚ ಯಾರು ಈ ಜಗತ್ತನ್ನು ಕಾಪಾಡುತ್ತಾನೆ ಯಾರು ಈ ಜಗತ್ತನ್ನು ನುಂಗುತ್ತಾನೆ ಕಸ್ಮಾತ್ ಪ್ರವರ್ತತೆ ಧರ್ಮ ದುಷ್ಟ ಹಂತಾಚಕಸ್ಪೃತಃ ಯಾರಿಂದ ಈ ಧರ್ಮವು ಪ್ರವರ್ತಿಸಲ್ಪಡುತ್ತದೆ ಧರ್ಮ ಪ್ರವರ್ತನೆ ಆಗಬೇಕಾದ್ರೆ ಭಗವಂತನ ಅನುಗ್ರಹ ಬೇಕಾಗ್ತದೆ ಅವಾಗವಾಗ ಆತ ಯಾಕೆ ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡುತ್ತೆ ಈ ಧರ್ಮ ಧರ್ಮವನ್ನು ಆಚರಣೆ ಮಾಡೋದು ಕಷ್ಟ ಗೊತ್ತಾ ಅಧರ್ಮ ತನ್ನಿಂದ ತಾನೇ ನಡ್ಕೊಂಡು ಹೋಗುತ್ತೆ ಯಾಕೆಂದರೆ ಅಧರ್ಮ ನಡೆಯೋದೆಲ್ಲ ಇಳಿಜಾರನಲ್ಲಿ ಧರ್ಮ ನಡೆಯೋದು ಏರ್ನಲ್ಲಿ ಏರಿಗೆ ಏರೋದು ಕಷ್ಟ ಇಳಿಜಾರಿನಿಂದ ಇಳಿಯೋದು ಸುಲಭ ಯಾಕೆಂದರೆ ನಿಮ್ಮ ಪ್ರಯತ್ನ ಬೇಕಾಗಿಲ್ಲ ಇಲ್ಲಿ ಆದ್ದರಿಂದಲೇ ಭಗವಂತ ಚೈತನ್ಯನ ಒಂದು ಅನುಗ್ರಹ ಬೇಕು ಆದ್ದರಿಂದ ಕಸ್ಮಾತ್ ಪ್ರವರ್ತತೆ ಧರ್ಮ ದುಷ್ಟ ಕಸ್ಪೃತಃ ದುಷ್ಟರನ್ನು ನಾಶ ಮಾಡುವವನು ತಿದ್ದುವವನು ಯಾರು ದುಷ್ಟರು ಅಂದರೆ ಧರ್ಮ ಮಾರ್ಗದಲ್ಲಿ ನಡೆಯದೇ ಇರತಕ್ಕಂಥವ್ರು ಅಂತ ಅರ್ಥ ಸಿಕ್ಕಾಕೊಂಡು ಬಿಡದೇ ಇರೋರು ಅಂತ ಅರ್ಥ ಅಲ್ಲ ಯಾಕೆ ಗೊತ್ತಾ ನಮ್ಗೆ ಈಗೆಲ್ಲ ಬರೀ ತಪ್ಪು ಕಲ್ಪನೆಯೇ ದುಷ್ಟರು ಅಂದರೆ ಯಾರ್ರೀ ಯಾರು ಸಿಕ್ಕಾಕೊಂಡು ಬಿಡಲ್ವೋ ಅವ್ರು ದುಷ್ಟರು ಹ್ಞೂ ನಮ್ಮ ಲಾ ಅಲ್ಲಿ ಹಿಂಗೆ ಮಾಡಿಬಿಟ್ಟಿರ್ತೀವಿ ನಾವು ಈಗ ಅವನ ಮೇಲೆ ಕೇಸಾಗಬಾರ್ದು ಅಷ್ಟೇ ಏನು ಬೇಕಾದ್ರೂ ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದು ತಂ್ರೂಪ ಜಗತ್ಸರ್ಗ ಕಥಂ ಮತ ಆ ದೇವತೆಯ ರೂಪ ಯಾವುದು ನಿರ್ಗುಣವೋ ಸುಗುಣ ಸಾಕಾರವೋ ಹಾಗೆ ಈ ಜಗತ್ತಿನ ಸೃಷ್ಟಿ ಹೇಗೆ ಉಂಟಾಯಿತು ಕೈರ್ವ್ರತೈ ಸತು ತುಷ್ಟ ಯಾವ ವ್ರತಗಳನ್ನು ಮಾಡುವುದರಿಂದ ಅವನನ್ನು ನಾವು ತುಷ್ಟಿಪಡಿಸಬಹುದು ಸ್ಯಾತ್ ಕೋಗೇನ ವಾಪ್ಯತೆ ಯಾವ ಯೋಗವನ್ನು ನಾವು ಅನುಷ್ಠಾನ ಮಾಡುವುದರಿಂದ ಅವನನ್ನು ಪಡೆಯಬಹುದು ಅವತಾರಾಶ್ಚೇತ ಅವನ ಅವತಾರಗಳು ಎಷ್ಟು ಕತಂ ವಂಶಾದಿ ಸಂಭವ ನಾನು ಪುರಾಣ ಲಕ್ಷಣ ಹೇಳಿದ ಹಾಗೆ ವಂಶಗಳ ಉತ್ಪತ್ತಿ ಹೇಗುಂಟಾಯಿತು ವಂಶ ಅನುಚರಿತೆ ವರ್ಣಾಶ್ರಮಾದಿ ಧರ್ಮಾಣಂ ಕಫ್ ಪಾತ ಕಫ್ ಪ್ರವರ್ತಕ ವರ್ಣಾಶ್ರಮ ಧರ್ಮ ಅಂತಿದೆ ಆ ವರ್ಣಾಶ್ರಮ ಧರ್ಮಗಳನ್ನು ಪ್ರವರ್ತಿಸಿದ್ದವನು ಈ ಜಗತ್ತಿನಲ್ಲಿ ಮತ್ತೆ ಯಾರು ಅದನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾನೆ ಎ ತತ್ಸರ್ವಂ ತಥಾ ಅನ್ಯಚ್ಚ ಬ್ರೂಹಿ ಸೂತ ಮಹಾಮತೆ ಇದೆಲ್ಲವನ್ನೂ ಮತ್ತಿನ್ನೇನೇನು ನಾನು ಬಿಟ್ಟಿದೀನೋ ಪ್ರಶ್ನೆ ಮಾಡದೆ ನಿನಗೆ ನನಗೆ ಹೇಳಿಸ್ಬೇಕು ಅಂತ ನಿನ್ನ ತಲೆಯಲ್ಲಿ ಏನೇನಿದೆಯೋ ಅದು ಎಲ್ಲವೂ ಈ ಅನ್ಯತ್ ಅನ್ನುವಂಥ ಶಬ್ದದಿಂದ ಬರುತ್ತೆ ಇನ್ನು ಬೇರೆ ಏನೇನುಂಟೋ ಅದೆಲ್ಲವನ್ನೋ ಎಲೈ ಮಹಾಮತೆಯೇ ನನಗೆ ಹೇಳು ನಾರಾಯಣ ಕಥಾ ಸರ್ವಾ ಕಥೆಯ ಅಸ್ಮಾಕು ಉತ್ತಮ ಆ ಭಗವಂತನಿಗೆ ಸಂಬಂಧಪಟ್ಟಂತಹ ಉತ್ತಮವಾಗಿರ್ತಕ್ಕಂಥ ಇನ್ನೇನು विषयो अमे सांगू हेद हेतने ब्रह्मनिगे रुद्र हद्रनिगे हरियादरी गुड़निगू हुराण ब्रह्म व्यासन हेतानेना गरु नश्यपन हेताने ಹೀಗೆ ಈ ಒಂದು ಪುರಾಣದ ಒಂದು ಕವಲು ಒಡೆದು ಈ ಲೋಕಕ್ಕೆ ಬಂತು ಅಂತ ಹೇಳ್ತಾರೆ ಆ ಕಶ್ಯಪನಿಗೆ ಹೇಳಿರ್ತಕ್ಕಂಥ ಇದೇ ಗರುಡ ಪುರಾಣವನ್ನ ನಾನು ಅಂದರೆ ಸೂತನಾಗಿರ್ತಕ್ಕಂಥ ನಾನು ವ್ಯಾಸರಿಂದ ಕೇಳಿ ತಿಳಿದುಕೊಂಡೆ ಈಗ ಈ ಒಂದು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 ಅನ್ನುವಂಥ ಒಂದು ಮಾತನ್ನು ಹಾಕ್ತಾರೋ ಇಲ್ಲೂ ಕೂಡ ಅವತಾರಾಹಿ ಅಸಂಖ್ಯೇಯ ಅನ್ನುವಂಥ ಮಾತನ್ನು ಹಾಕಿದ್ದಾರೆ ಪುರಾಣಂ ಸಾರಂ ವಕ್ಷ್ಯ ಸಾರಂ ವಿಷ್ಣು ಕಥಾಶ್ರಯಂ ಇಡೀ ಈ ಗರುಡ ಪುರಾಣ ಬಂದಿರೋದೇ ಆ ವಿಷ್ಣುವಿನ ಕಥೆಯ ಸಾರದ ಸಾರವಾಗಿ ಬಂದಿರೋದರಿಂದ ಅತ್ಯಂತ ಪವಿತ್ರವಾಗಿರತಕ್ಕಂಥ ಪುರಾಣ ಇದು ಇದಕ್ಕೆ ಇನ್ನೊಂದು ಸಿಂಬಲ್ ಉಂಟು ಗೊತ್ತಾ ಗರುಡ ಪುರಾಣ ಗರುಡ ಗರುಡ ಉರಗ ಭಕ್ಷಕ ಉರಗ ಅಂದರೆ ಹಾವು ಹಾವನ್ನೇ ತಿಂದು ಜೀವಿಸುವವನು ಹಾವು ಅಂದರೆ ಯಾವ್ದು ಗೊತ್ತೇಂದ್ರೆ ಸಂಸಾರಕ್ಕೆ ಹಾವು ಅಂತ ಒಂದು ಮಾತಿದೆ ಗೊತ್ತಾ ಸಂಸಾರಾಹಿ ಹಿ ಅಂತ ಸಂಸಾರವಾನ್ ಸಂಸಾರ ಅನ್ನುವಂಥ ಅಹಿ ಅಹಿ ಅಂದರೆ ಸಂಸ್ಕೃತದಲ್ಲಿ ಸರ್ಪ ಅಂತ ಅಂತಹ ಗರುಡ ಯಾವ ರೀತಿಯಲ್ಲಿ ಸರ್ಪವನ್ನು ಕಬಳಿಸ್ತಾನೋ ಹಾಗೆ ಈ ಪುರಾಣದಲ್ಲಿ ಅಂತರ್ಗತವಾಗಿರತಕ್ಕಂತಹ ಸಾರದ ಸಾರವಾಗಿರತಕ್ಕಂಥ ಪರಮಾತ್ಮ ನಮ್ಮ ಸಂಸಾರ ಅನ್ನುವಂತಹ ಸರ್ಪವನ್ನ ಕಬಳಿಸ್ತಾನೆ ಈ ಇಡೀ ಪುರಾಣ ಶ್ರವಣ ಮಾಡುವುದರಿಂದ ಮನನ ಮಾಡುವುದರಿಂದ ನಮ್ಮ ಸಂಸಾರ ಹೃದಯದಲ್ಲಿ ಅದರ ಕಾಸಾರ ಇದೆಯಲ್ಲ ಸಂಸಾರದ ಕಾಸಾರ ಕಾಸಾರ ಅಂದರೆ ಕೆಸರು ಮಾರ್ಷಿ ಪ್ಲೇಸ್ ಅದು ಒಣಗೋಗಿಬಿಡುತ್ತೆ ನಾವು ಅದರಲ್ಲಿ ಇನ್ಯಾವತ್ತೂ ಹೂತ್ ಹೋಗುವುದಿಲ್ಲ ಈಗ ಪರ್ಮನೆಂಟಾಗಿ ಹೂತು ಹೋಗಿದ್ದೀವಲ್ಲ ಆ ಉಸುಕು ಮಣ್ಣಿನಲ್ಲಿ ಸಂಸಾರದ ಉಸುಕು ಮಣ್ಣಿನಲ್ಲಿ ಆ ಪರಮಾತ್ಮ ಅದನ್ನ ಎಲ್ಲ ಡ್ರೈ ಮಾಡಿದ ಮೇಲೆ ಹಾಗೇ ನಡ್ಕೊಂಡು ಹೋಗ್ಬೋದು ಅದರ ಮೇಲೆ ಯಾವುದೇ ಕಷ್ಟವಿಲ್ಲದಂತೆ ಹಾಗೆಯೇ ಗರುಡ ಪುರಾಣದ ಒಂದು ಅಧ್ಯಯನದಿಂದಲೂ ಕೂಡ ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸಾರನ ಸಂಪೂರ್ಣವಾಗಿ ಏನಾಗುತ್ತೆ ಒಣಗಿ ಹೋಗುತ್ತದೆ ಒಣಗಿ ಹೋಗಿ ಬರೀ ಒಣಗಿಸ್ತಾನ ಭಗವಂತ ಜ್ಞಾನಿಗಳು ಹಾಗೇ ಇರ್ತಾರೆ ಜ್ಞಾನ ಮಾಡಿ ಮಾಡಿ ಆ ವಿವೇಕ ವೈರಾಗ್ಯ ಮಾಡಿ ಮಾಡಿ ಏನಾಗ್ಬಿಡುತ್ತೆ ಅಂದರೆ ಎಲ್ಲ ಹೀಗೆ ಶುಷ್ಕನಂತೆ ಇರ್ತಾನೆ ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತ ಒಳ್ಳೆ ರಸಗುಲ್ಲ ಇದ್ದಂಗಿರ್ತಾನಂತೆ ಅದೇ ಜ್ಞಾನಿ ಒಣ ಕಡ್ಡಿ ಇದ್ದಾಗಿರ್ತಾನಂತೆ ಯಾಕೆ ಅಂದರೆ ಆತ ವಿವೇಕ ವೈರಾಗ್ಯ ಇದೆಲ್ಲ ಮಾಡಿ ಮಾಡಿ ಮಾಡಿ ಆ ರೀತಿಯಲ್ಲಿ ಅವನು ಆತ್ಮನನ್ನು ಸಂಪಾದನೆ ಮಾಡಬೇಕು ಅಂತ ಭಕ್ತ ಹಾಗೆ ಪ್ರತಿಯೊಂದೂ ರಸ ರಸದ ರಸ ಭಗವಂತ ರಸೋ ವೈಸಹ ಇಡೀ ಜಗತ್ತಿನ ಸಾರದ ಸಾರ ಯಾವುದು ಪರಮಾತ್ಮ ಒಂದೇ ಅದು ಅದು ನಮ್ಗೆ ಗೊತ್ತಾಯಿತು ಅಂದರೆ ಈ ಒಂದು ಜಗತ್ತು ಮೋಜಿನ ಮನೆಯೋ ಅದರಲ್ಲಿ ನಾನು ಹಾಡುವೆ ಕುಣಿಯುವೆ ನಲಿಯುವೆ ಅಂತ ವಚನ ವೇದದಲ್ಲಿ ಈ ಹಾಡು ಬರುತ್ತದೆ ಈ ಹಾಡು ವಚನವೇದಲ್ಲ ಬಂತು ಅಂದರೆ ಅದೊಂದು ಮಜಾ ಇದೆ ಶ್ರೀರಾಮಕೃಷ್ಣ ಕನ್ವರ್ಟ್ ಮಾಡಿಕೊಂಡಿರೋ ಹಾಡು ನಿಜವಾಗಲೂ ರಾಮಪ್ರಸಾದ್ನ ಜೀವನದಲ್ಲಿ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 ಆ ಕ್ಷಣದಿಂದ ಈ ಜಗತ್ತು ಅನ್ನೋದು ಚಿನ್ಮಯ ಈ ಜಗತ್ತು ಅಂತಕ್ಕಂಥದ್ದು ಆನಂದ ಭವನ ಈ ಜಗತ್ತು ಅಂತಕ್ಕಂಥದ್ದು ಮೋಜಿನ ಮನೆ ಆಗುತ್ತದೆ ಅಲ್ಲಿಯ ತನಕ ಮೋಜಿನ ಮನೆ ಅಲ್ಲ ಇದು ಇದು ನರಕ ತಿಳ್ಕೋಬೇಕಿದ್ನೆ ಚೆನ್ನಾಗಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಲ್ಲದೆ ಹೋದರೆ ಈಗ ಸ್ವರ್ಗ ಭಗವಂತ ಬಂದ ಮೇಲೆ ನರಕ ನಾವು ತಿಳ್ಕೊಂಬಿಡ್ತೀವಿ ಉಲ್ಟ ಹಾಗೆ ಮಾಡಬಾರ್ದು ಆದ್ದರಿಂದ ಇಲ್ಲಿ ಅದನ್ನು ಹೇಳ್ತಾರೆ ಇಲ್ಲಿ ಏನಪ್ಪಾ ಅಂದರೆ ಸಾರದ ಸಾರ ಇಡೀ ಗರುಡ ಪುರಾಣ ಅಂತಕ್ಕಂಥದ್ದು ಆ ಭಗವಂತನ ಕುರಿತಾಗಿರತಕ್ಕಂಥ ವಿಚಾರವನ್ನು ಹೇಳೋದ್ರಿಂದ ಇದನ್ನು ನಾವು ಅಧ್ಯಯನ ಮಾಡಲೇಬೇಕು ಅನ್ನೋದು ಎರಡನೇ ಪಾಯಿಂಟ್ ಇನ್ನು ಮುಂದಿನ ವಿಷಯವನ್ನು ನಮ್ಮ ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಓಂ ಪೂರ್ಣಮದ ಪೂರ್ಣಮ್ ಪೂರ್ಣಾಥ್ ಪೂರ್ಣಮುದೇ ಪೂರ್ಣಸ್ಯ ಪೂರ್ಣಮೂರ್ಣಮೇ ವಾವಶಿಷ್ಯತೆ ಶಾಂತಶಾಂತಶಾಂತ ಹರಿ ಓಂ ತತ್ಸೀರಕೃಷ್ಣರ್ಪಣಮಸ್ತು